ಇಪ್ಪತ್ತೇಳು ಬ್ರಹ್ಮತ್ವದ ಕಾಣಿಕೆ ಯಥಾಕಾಲದಲ್ಲಿ ಸ್ವಸ್ತಿ ವಾಚನ ಅಂಕುರಾರ್ಪಣೆ ಗೃಹಯಜ್ಞಾಂದಿ ಶ್ರಾದ್ದಗಳು ನೆರವೇರಿದವು ಕುಮಾರನಿಗೆ ಚೌಲವು ಮಾತ್ರ ಸಹಭೋಜನವು ಆಗಿ ಅವನನ್ನು ಅಲಂಕರಿಸಿ ಆಚರಣೆಯ ಬಳಿಗೆ ಆಯಿತು ಬುಡಿಲರು ಪೂರೋಹಿತರಾಗಿ ಎದ್ದು ನಿಂತು ಸದಸ್ಯರನ್ನು ಅಭಿವಂದಿಸಿ ಇದು ವೈದಿಕ ಕರ್ಮ ಇದು ಸಫಲವಾಗುವಂತೆ ಸದಸ್ಯನವರೆಲ್ಲರೂ ಅನುಗ್ರಹಿಸಬೇಕು ತಮ್ಮ ಆಶವು ಸಫಲವಾಗುವಂತೆ ನೀವೆಲ್ಲರೂ ದೇವತಾಮೂರ್ತಿಗಳಾಗಿ ಕುಳಿತುಕೊಳ್ಳಬೇಕು ಎಂದು ಪ್ರಾರ್ಥಿಸಿ ಆಚಾರ್ಯನ ಕಡೆಗೆ ತಿರುಗಿ ತಾವು ಬ್ರಹ್ಮರಾಗಿ ಕುಳಿತರು ಆಚಾರ್ಯನು ಮಂತ್ರಾದಿ ದೇವತೆಯೇ ತಾನಾದಂತೆ ಪ್ರತಿಯೊಂದು ಮಂತ್ರ ಹೇಳುವಾಗಲೂ ಆಯಾ ದೇವತೆಯನ್ನು ತನ್ನಲ್ಲಿ ಆವಾಹಿಸಿಕೊಂಡು ಕರ್ಮವನ್ನು ನೆರವೇರಿಸಿದನು ಭಿಕ್ಷಾಚಾರ್ಯವರೆಗೂ ನಡೆಸರ್ವೂ ನಡೆಯಿತು ಒಟುವು ದೇವಾಂಶಗಳಿಂದ ಕೂಡಿ ವೇದಗಳನ್ನು ಪರಿಗ್ರಹಿಸಿದನು ಸೂರ್ಯ ದರ್ಶನ ಮಾಡಿಸಿದಾಗ ಸವಿತ್ರವನ್ನು ಪ್ರಾರ್ಥಿಸಿಕೊಂಡು ಸಾವಿತ್ರಿಕರ್ಣವನ್ನು ಪಡೆದು ಹೃದಯದಲ್ಲಿ ಧಾರಣ ಮಾಡಿ ತಾನೇ ಇನ್ನೊಬ್ಬ ಸವಿತ್ರವಾಗಿರುವನೋ ಎಂಬಂತೆ ಪ್ರಕಾಶಿಸಿದ್ದನು ಆತನು ಬೋ ಸ್ವಾ ಅನುಬ್ರೂಹಿ ಎಂದು ಕೇಳಿ ಅದನ್ನು ಕ್ರಮಕ್ರಮವಾಗಿ ಪದಶಃ ಅರ್ಥಶಃ ಪೂರ್ತನಾಗಿ ಪಡೆದುಕೊಂಡಾಗ ಹಿಂದೆ ಬ್ರಹ್ಮನನ್ನು ಒಲಿಸಿಕೊಂಡು ವೇದಗಳನ್ನು ಮುಷ್ಟಿ ಪಡೆದುಕೊಂಡ ಭಾರದ್ವಾಜನ ನೆನಪು ಎಲ್ಲರಿಗೂ ಆಯಿತು ಕುಲಪತಿಗಳಂತೂ ಎಲ್ಲೂ ಇಲ್ಲದೆ ಸಂತೋಷ ಕುಲಪತಿಗಳಿಗಂತೂ ಎಲ್ಲವೂ ಇಲ್ಲದ ಸಂತೋಷ ಬಹುಶಃ ಅವರಿಗಿಂತ ಹೆಚ್ಚಿನ ಸಂತೋಷವನ್ನು ಪಡೆದವನು ಆ ಸಭೆಯಲ್ಲಿ ಒಬ್ಬನೇ ಒಬ್ಬನು ಆತನು ಜನಕ ಮಹಾರಾಜ ಆತನಿಗೆ ವಟು ಯಾಜ್ಞವಲ್ಕನನ್ನು ನೋಡಿದಾಗ ಕಂಡು ಕೇವಲ ಒಟುವಲ್ಲ ಲೋಕೋದ್ಧಾರಕರ್ತನಾದ ಮಹಾಬ್ರಾಹ್ಮಣನೊಬ್ಬನು ಆ ವಾಮನ ಮೂರ್ತಿಯಲ್ಲಿ ಅಡುಗೆ ಕೊಂಡು ತೋರಿತು ನಾನು ರಾಜ್ಯವನ್ನು ಧರ್ಮವಾಗಿ ಅಳಿದು ಸಾರ್ಥಕವಾಯಿತು ಕುರುಪಾಂಚಾಲ ಮದ್ರ ಕಾಶಿ ದೇಶಗಳಲ್ಲಿರುವ ವಿದ್ವಾಂಸಗಳಿಗೆಲ್ಲರಿಗಿಂತಲೂ ಕರ್ಮ ಶ್ರೇಷ್ಠನಾಗಿ ಕರ್ಮಬ್ರಹ್ಮಗಳೆಲ್ಲರಿಡರಲ್ಲೂ ಮಿಕ್ಕೆಲ್ಲರಿಗಿಂತ ಜ್ಯೇಷ್ಠನಾದ ಮಹಾನುಭಾವ ಮಹಾನುಭಾವನೊಬ್ಬನು ತನ್ನ ರಾಜಧಾನಿಯಲ್ಲಿ ಅವತರಿಸುವರು ಅವತರಿಸಿರುವನು ಎಂದು ಆತನಿಗೆ ಆದ ಸಂತೋಷ ಸೃಷ್ಟಲ್ಲ ಇಂದಿನ ದಿನ ಬುಧ ಆಚಾರ್ಯನಿಗೆ ಬೋಧಿಸುತ್ತಿದ್ದೆಲ್ಲ ಭಾರ್ವಮುಖವಾಗಿ ಕೇಳಿ ಕೇಳಿದ್ದ ಅರಸನು ಅದೆಲ್ಲವನ್ನು ಕಂಡಾರೆ ಆನಂದ ಪರಶ ಪರವಶವನಾದನು ಭಿಕ್ಷೆಯು ಆರಂಭವಾಯಿತು ಮಾತುಭಿಕ್ಷೆಯಾಯಿತು ಮಾತಾ ಮಹಾದಿ ಭಿಕ್ಷೆಗಳಾದವು ಕುಲಪತಿಗಳು ಪತ್ನಿಯರು ಭಿಕ್ಷೆ ನಿಟ್ಟರು ಅಂದ ಥರ ಕ್ಷತ್ರಿಯರ ಭಿಕ್ಷೆಯಾಯಿತು ರಾಜನು ನೂತನ ವಟುವಿಗೆ ಚಿನ್ನ ಮತ್ತು ರತ್ನಗಳನ್ನು ಕಾಣಿಕೆಯಾಗುವ ಪ್ರಸುತ್ತ ನಮ್ಮನ್ನು ಉದ್ಧಾರ ಮಾಡಿ ಈತನಿಗೆ ಈ ರಾಜ್ಯವನ್ನು ಕೊಟ್ಟರೂ ಸಾಲದು ಎನ್ನಿಸಿಕೊಳ್ಳುವಂತಹ ವಿದ್ವದ್ವರಿಷ್ಠನಾಗು ಎಂದು ಹರಕೆ ಹೊತ್ತನು ಅಲ್ಲಿಗೆ ಬಂದಿದ್ದ ವೈಶ್ಯರು ಭಿಕ್ಷೆಯನ್ನು ನೀಡಿದರು ಆಚಾರ್ಯನು ಆ ಭಿಕ್ಷ್ರವ್ಯವನ್ನೆಲ್ಲ ತನ್ನ ತನಗೊಪ್ಪಿಸಿದೆ ಒಟುವಿಗೆ ಆಶೀರ್ವಾದ ಮಾಡಿ ಬುಡಿಲರಿಗೆ ಒಪ್ಪಿಸಿದನು ಬುಡಿಲರು ಅದರಲ್ಲಿ ಒಂದಿಷ್ಟನ್ನು ಒಂದಿಷ್ಟನ್ನನ್ನು ತೆಗೆದಿಟ್ಟುಕೊಂಡು ಮಿಕ್ಕೆಲ್ಲವರನ್ನು ಭೋಜನ ದಕ್ಷಿಣಾದಿಗಳೆಂದು ಕೊಟ್ಟು ಬಿಟ್ಟರು ಮಹಾರಾಜನು ಅನುಯಾಯಿಗಳಾದ ರಾಜಪುತ್ರರೊಡನೆ ಹೊರಟಾಗ ಒಂದು ವಿಚಿತ್ರ ನಡೆಯಿತು ಜೊತೆಯಲ್ಲಿ ಭಾರ್ಗವನು ಹೊರಟನು ರಾಜನು ಹೊರಟು ನಿಂತಿದ್ದವನು ಕುಲಪತಿಗಳನ್ನು ಬುಡಿದರನ್ನು ಕಣಬಯಸಿದನು ಆಚಾರ್ಯನ ಪರವಾಗಿ ಬಂದಿದ್ದ ಮಹಿದಾಸನು ಅವರು ಮೂವರನ್ನು ಕರೆತಂದನು ಅವರು ಬರುತ್ತಿದ್ದ ಹಾಗೆ ರಾಜನು ಭಾರ್ಗವನನ್ನು ಕರೆದು ಗುಟ್ಟಾಗಿ ಅಭಿವಾದನ ಕ್ರಮವೇನು ಎಂದಾಗ ಆತನು ಗುಟ್ಟಾಗಿ ಬ್ರಹ್ಮವಿದ್ಯಾ ಸಂಪನ್ನರಾದ ಕುಲಪತಿಗಳೆಂದು ಮೊದಲು ಉದ್ದಾಲಕರಿಗೆ ಕರ್ಮ ವಿದ್ಯಾಸಂಪನ್ನರೆಂದು ಎರಡನೆಯದು ವೈಶಂಪಾಯಿನರಿಗೆ ಅನಂತರ ಇಂದಿನ ಬ್ರಹ್ಮತ್ವವನ್ನು ಅಂಗೀಕರಿಸುವ ಬುಡಿದರಿಗೆ ಎಂದನು ಅಷ್ಟರೊಳಗಾಗಿ ಮೂವರು ಬಂದರು ಮಹಾರಾಜನು ಬುಡಿದರಿಗೆ ಉದ್ದಾಲಕರಿಗೆ ವೈಶಂಪಾಯಿನವರಿಗೆ ನಮಸ್ಕಾರ ಮಾಡಿ ವ್ಯತ್ಯಮ ವ್ಯುತ್ರಮ್ಯ ವ್ಯತ್ಯಮವಾಗಿದ್ದರೆ ಕ್ರಮವೂ ತಪ್ಪಿದ್ದರೆ ಕ್ಷಮಿಸಬೇಕು ಎಂದು ಮತ್ತೊಮ್ಮೆ ಕೈಬುಗಿದನು ಕುಲಪತಿಗಳಿಬ್ಬರೂ ಮಹಾರಾಜರು ಮಾಡಿದ್ದುದು ಸಕ್ರಮವಾಗಿಯೇ ಇದೇ ಬುಡಿದರ ವಯಸ್ಸಿನಲ್ಲಿ ಮಾತ್ರವಲ್ಲ ಜ್ಞಾನದಲ್ಲಿಯೂ ನಮಗಿಂತ ಕಡಿಮೆಯನ್ನು ಇಲ್ಲ ಎಂದು ಪ್ರಸನ್ನರಾಗಿ ಹೇಳಿದರು ಬುಡಿದರು ಉಂಟೆ ತಾವು ಕುಲಪತಿಗಳು ನಮಗೆ ಕೊನೆಯಲ್ಲಿ ಆಗಬೇಕಾಗಿತ್ತು ಏನೋ ನಡೆದುಹೋಯಿತು ಬಿಡಿ ಎಂದು ಕುಣುಕಿಕೊಂಡರು ಮಹಾರಾಜರು ವೇದಮೂರ್ತಿಗಳು ಬ್ರಹ್ಮತ್ವದಲ್ಲಿದ್ದಾರೆ ನಾವು ಒಂದು ವರವನ್ನು ಕೇಳಬೇಕೆಂದಿದ್ದೇವೆ ಎಂದು ಸಾಕೂತವಾಗಿ ಕೇಳಿದ ನುಡಿದನು ಪಶುಂಪಾಯನರು ವೈರ ವರವನ್ನು ಕೇಳುವುದಕ್ಕೆ ಇದೇ ಸಕಾಲ ಈಗ ಅವರು ಇಲ್ಲವೆನ್ನುವಂತಿಲ್ಲ ಎಂದರು ಬುಡಿಲರಿಗೆ ಒಂದು ಗ್ರಾಮವಾದನ್ನು ಕಣಿಕೆಯಾಗಿ ಒಪ್ಪಿಸಬೇಕು ಎಂದರೆ ನನ್ನ ಕೋರಿಕೆಯನ್ನು ಮನ್ನಿಸಿ ಅಂಗೀಕರಿಸಬೇಕು ಬುಡಿಲರು ಬುಡಿಲರು ನಗುತ್ತಾ ಕುಲಪತಿಗಳಾದಿಂದಾಗಿಯೂ ಇಂದಿನ ದಿನದ ಬ್ರಹ್ಮತ್ವದಿಂದ ನನ್ನ ಬಾಯಿ ಕಟ್ಟಿದೆ ಈಗ ಸಂದರ್ಭವನ್ನು ಸಾಧಿಸಿ ಗೆದ್ದುಕೊಂಡ ಮಹಾರಾಜರು ಒಂದು ನಿಬಂಧನ ಪೂರ್ವಕವಾಗಿ ನಾವು ಅದನ್ನು ಅಂಗೀಕರಿಸುವುದನ್ನು ಒಪ್ಪಬೇಕು ಎಂದರು ಆಗಬಹುದು ಅಪ್ಪನೆಯಾಗಲಿ ನಮ್ಮ ಮನೆಗೆ ಸವಾರಿಯು ಬಂದು ಅದನ್ನು ಯಜ್ಞೇಶ್ವರನಿಗೆ ಒಪ್ಪಿಸಬೇಕು ಅರಮನೆಯು ಎಷ್ಟೇ ಆಗಲಿ ಲಕ್ಷ್ಮೀ ಸ್ಥಾನ ಅಲ್ಲಿಗೆ ಬಂದಾಗ ಆ ವೈಭವಾದಿಗಳು ನಮ್ಮಂತಹವರಿಗೆ ಚಪಲವನ್ನು ಹುಟ್ಟಿಸಿಯಾವು ತಲೆ ಬರೆಯಿತೆಂದು ಕಲ್ಲು ಹಾಯಲೇಕೆ ಮಹಾರಾಜನು ಒಪ್ಪಿದನು ಬುಡಿದರೂ ತಾವು ನಿಸ್ಸಹಾಯಕರಾಗಿ ಸಿಕ್ಕಿಕೊಂಡುದಕ್ಕೆ ಅರ್ಥವಿಲ್ಲದ ನಗುವನ್ನು ನನಗುತ್ತಾ ಯಾಜ್ಞವಾಕ್ಯನ ಯಜ್ಞದಲ್ಲಿ ಭ್ರಮನಾದುದಕ್ಕೆ ಪ್ರತ್ಯಕ್ಷ ಫಲ ಲಭಿಸಿತು ನೋಡಿದಿರಾ ಇನ್ನು ನೀವಿಬ್ಬರೂ ಕುಲಪತಿಗಳು ಹೋಗಿ ಅವನ ಗುರುಗಳಾದಾಗ ನಿಮಗೆಂತಹ ಫಲಗಳು ಲಭಿಸುವುವವೋ ಎಂದನು ಕುಲಪತಿಗಳು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು ಒಬ್ಬ ವಟುವು ಎರಡು ಆಶ್ರಮಗಳಲ್ಲಿ ಗುರುಕುಲವನ್ನು ಮಾಡುವುದು ಹೇಗೆ ಎಂಬ ಸಂಶಯವು ಇಬ್ಬರ ಮುಖದಲ್ಲಿಯೂ ಬಿಟ್ಟದಷ್ಟಾಗಿ ತೋರಿತು ಬುಡಿಲರು ಅದನ್ನು ಕಂಡು ನಾನು ಹೇಳಬಾರದೇ ಹೇಳಬಾರದಂದಿದ್ದೇ ದೈವ ನುಡಿಸಿಬಿಟ್ಟು ಇರಲಿ ಸ್ಪಷ್ಟ ಅಗ್ರೇ ಭವಿಷ್ಯತಿ ಎಂದು ಆಚಾರ್ಯನ ವಟುವು ಇದ್ದೆಡೆಗೆ ಹೋದನು ಅಲ್ಲಿ ಆಚಾರ್ಯನನ್ನು ಸಾಕ್ಷಾತ್ ಸಾಕ್ಷೀಕರಿಸಿಕೊಂಡು ಬುಡಿಲರ ವಟುವನ್ನು ಮೃತವೆಷ್ಟು ದಿವಸ ಎಂದು ಕೇಳಿದರು ವಟುವು ವಾಮನಾಗಿದ್ದರು ತ್ರಿವಿಕ್ರಮನಂತೆ ಮಾತನಾಡುತ್ತಾ ಮೊದಲನೆಯದಾಗಿ ಆಚಾರ್ಯನು ತಾವು ಎಷ್ಟು ದಿವಸ ಹೇಳಿದರೆ ಅಷ್ಟು ದಿವಸ ವ್ರತ ಮಾಡುವುದು ನನ್ನ ಕರ್ತವ್ಯ ಆಗಿಲ್ಲದೆ ನನ್ನನ್ನೇ ಕೇಳುವುದಾದರೆ ಮೂರು ದಿವಸ ಸಾಕು ಎಂದನು ಬುಡಿಲರು ತಮ್ಮ ಇತ್ಯರ್ಥವು ಸರಿ ಹೋಯಿತೆಂದು ತಲೆಯಲ್ಲಿ ಆಡಿಸುತ್ತಾ ಆಚಾರ್ಯ ಆಚಾರ್ಯರ ಅಪ್ಪಣೆಯು ಹೇಗೆ ಎಂದರು ಆಚಾರ್ಯನು ಹೇಳಿದರು ನಿನ್ನೆ ದಿನ ನಮ್ಮ ಬಾಯಲ್ಲಿ ಬಂದದ್ದೆಲ್ಲವನ್ನು ಇವತ್ತು ಕಣ್ಣಾರೆ ಕಂಡೆ ಅನುಚಿತನಾಗೂ ನನ್ನ ಮಾತಿನಂತೆ ನಡೆ ಎಂದು ತಮ್ಮ ಆದೇಶವೆಂದು ಶ್ರುತಿ ವಿಹಿತವೆಂದು ಹೇಳಿದರು ವ್ರತಗಳನ್ನು ವಿಧಾಯಕ ಮಾಡಿದರು ವ್ರತವೆಷ್ಟು ದಿನವೆಂಬುದನ್ನು ಗೊತ್ತು ಮಾಡುವವನು ಆತನು ಆತನು ಹೇಳಿದಂತೆಯೇ ಆಗಲಿ ವ್ರತವು ಮೂರು ದಿನವೆಂದು ನಾಲ್ಕನೇ ದಿನ ಮೇಧಾಜಿನವೆಂದುವು ಗೊತ್ತಾಯಿತು